ಅಮಂದ ಗುಣಸಾರೋಪಿ ಮಂದಹ ಅಸೇನೆ ವೀಕ್ಷಿತ ಸಾಮಾನ್ಯವಾಗಿ ಲಕ್ಷ್ಮೀದೇವಿ ಯಾರನ್ನು ನೋಡ್ತಾಳೋ ಅವರಿಗೆ ವೃದ್ಧಿ ಯಾವಾಗಲೂ ದೇವರನ್ನೇ ಲಕ್ಷ್ಮೀದೇವಿ ನೋಡ್ತಾ ಇರ್ತಾಳೆ ನಮಗನಸ್ತದ ಹಾಗಾದ್ರೆ ಇದರಿಂದಲೇ ದೇವರಿಗೆ ವೃದ್ಧಿ ಆಯಿತು ಏನೋ ಶ್ರೀ ಸ್ವಾ ಪ್ರಜಾ ಸಕರುಣೇನ ನಿರೀಕ್ಷಣೇನ ಯತ್ರ ಸ್ಥಿತೈಹಯತ ಸಾಧಿಪತಿಯಂ ತ್ರಿಲೋಕಾನ್ ಭಾಗ ಅಷ್ಟಮಸ್ಕಂಧ ವಕ್ಷಸ್ಥಳದೊಳಗ ಕುಳಿತ ಲಕ್ಷ್ಮಿಗೆ ಭಾರಿ ದೊಡ್ಡ ಅಧಿಕಾರ ಅಲ್ಲಿ ಕುಳಿತಕ್ಕೆ ಹಿಂಗ ನೋಡಿದ್ರೆ ಸಾಕು ಇಂದ್ರಾಜಿ ದೇವತೆಗಳಿಗೆ ಭಾರಿ ಐಶ್ವರ್ಯ ಹರಿ ಅಭಿವೃದ್ಧಿ ಹಂಗೆ ವರ್ಣನಾ ಮಾಡಾರ ಅಂದಮೇಲೆ ದೇವರಿಗೂ ಅದರಿಂದೇ ವೃದ್ಧಿ ಅದನ್ನು ತಿಳ್ಕೋಬೇಡ್ರಿ ಅಮಂದ ಗುಣ ಸಾರೋಹಿ ಸ್ವತೇವತಾನುಗುಣ ಪರಿಪೂರ್ಣ ಇವಳ ವೀಕ್ಷಣದಿಂದ ಅವಳಿಗೇನು ಅವನಿಗೇನು ಆಗಬೇಕಾಗಿಲ್ಲ ಆದರೂ ಅವಳ ಮೇಲೆ ಅನುಗ್ರಹ ಮಾಡೋದಕ್ಕಾಗಿ ಮಂದಹಾಸೇನ ವೀಕ್ಷಿತ ಮಂದ ಮಂದುಕ್ತವಾಗಿ ವೀಕ್ಷ ನಿತ್ಯಮ್ಮರ ವೀಕ್ಷಿ ಅಮಂದ ಆನಂದಸ್ರಹಾಯ ನವಮಿತ ಹರಿ ಅನಂದಪೂರ್ಣನಾಧಮನಿ ನಮಸ್ಕಾರ